ಎರಡು ಪ್ರಕಟಣೆಗಳು ಸಾವಿರದ ಒಂಬೈನೂರ ಒಂಬತ್ತರ ಸುಮಾರಿನಲ್ಲಿ ಎರಡು ಪ್ರಕಟಣೆಗಳು ಮಾಧವರಾಯರಿಗೆ ಪ್ರತಿಕೂಲವಾದವು ಹೊರಬಿದ್ದವು ಅವುಗಳಲ್ಲಿ ಒಂದು ಬಹಿರಂಗ ಪತ್ರ ಅದು ಇಂಗ್ಲಿಷಿನಲ್ಲಿ ಅದರ ಕೆಳಗಿನ ರುಜು ಹೊಸೂರ್ ಮರಿ ಎಂದಿತ್ತು ಇದರಲ್ಲಿ ದೊಡ್ಡ ವಿಷಯವೇನೂ ಇರಲಿಲ್ಲ ಯಾವುದೋ ಜುಜುಬಿ ಪ್ರಸ್ತಾವಗಳಿದ್ದವು ಆದರೆ ಅದನ್ನು ಪ್ರೌಢಶೈಲಿಯಲ್ಲಿ ಬರೆಯಬೇಕೆಂಬ ಉದ್ದೇಶ ಆ ಲೇಖನಿಕೆ ಇದ್ದಂತೆ ತೋರುತ್ತದೆ ಇನ್ನೊಂದು ಕನ್ನಡದಲ್ಲಿ ಸಣ್ಣ ಕಥೆ ಇದರ ಹೆಸರು ಪಿಶಾಚರೋದನ ಇದರ ಉದ್ದೇಶ ಯಾರೋ ಹುದ್ದೆದಾರರ ವಿನೋದ ವಿಲಾಸಗಳನ್ನು ವರ್ಣಿಸುವ ನೆವದಲ್ಲಿ ಕೆಲ ಮಂದಿಯ ದೋಷಗಳನ್ನು ಎತ್ತಿ ಈ ಎರಡು ಪ್ರಕಟಣೆಗಳು ಮದ್ರಾಸಿನಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಹತ್ತು ಹತ್ತು ಸಾವಿರ ಪ್ರತಿ ಹೆಚ್ಚಿದ್ದಾಗಿತ್ತು ಇದನ್ನು ಪ್ರಕಟಪಡಿಸಿದ ಸಂಸ್ಥೆ ಮದರಾಸಿನ ಯುನೈಟೆಡ್ ಇಂಡಿಯಾ ಆಂಡ್ ಇಂಡಿಯನ್ಸ್ ಸ್ಟೇಟ್ಸ್ ಎಂಬ ಇಂಗ್ಲಿಷ್ ವಾರ ಪತ್ರಿಕೆ ಈಗ ಬರುತ್ತದೆ ನನಗೆ ಸಂಕೋಚವನ್ನು ಮಾಡುವ ಸಂಗತಿ ಆ ಪ್ರಕಟಣೆಗಳ ಲೇಖಕರು ಯಾರು ಆಗ ನಾನು ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನವನು ಗೋಪಾಲಯ್ಯಂಗಾರ್ಯರು ಒಂದು ದಿನ ಮಧ್ಯಾಹ್ನ ಮೈಸೂರು ಸ್ಟ್ಯಾಂಡರ್ಡ್ ಪತ್ರಿಕೆಯ ಸಂಪಾದಕರಾಗಿದ್ದ ಎಂ ಶ್ರೀನಿವಾಸ ಅಯ್ಯಂಗಾರ್ಯರ ಅಣ್ಣಂದಿರು ಎಂ ಗೋಪಾಲ ಅಯ್ಯಂಗಾರ್ಯರು ನನ್ನನ್ನು ಚಾಮರಾಜಪೇಟೆಯ ಮೊದಲನೆಯ ರಸ್ತೆಯಿಂದ ಹೊಸ ತರಗುಪೇಟೆಗೆ ತಿರುಗುವ ಕಡೆ ಕಂಡರು ಅವರು ಕೊಂಚ ದೂರ ಮುಂದೆ ಹೋಗಿ ಇಲ್ಲಿ ಬಾ ಎಂದು ಕರೆದರು ಗೋಪಾಲ ಅಯ್ಯಂಗಾರ್ಯರು ಆಕಾರದಲ್ಲಿ ಎತ್ತರ ದಪ್ಪನಾದ ಕನ್ನಡಕವನ್ನು ಧರಿಸಿದ್ದರು ಅವರ ಮೇಲುಸಾಲಿನ ಹಲ್ಲು ಕೊಂಚ ಉಬ್ಬು ಕೈಯಲ್ಲಿ ಬಲವಾದ ಎತ್ತರವಾದ ದೊಣ್ಣೆ ಇತ್ತು ಅವರು ಪತ್ರಿಕಾವೃತ್ತಿಯಲ್ಲಿ ಹೆಸರುಗಳಿಸಿದ್ದವರು ಪಳಗಿದ ಲೇಖನಿ ಅವರದು ಅವರು ನಡೆನುಡಿಗಳಲ್ಲಿ ನೇಮಿಷ್ಠರು ಅವರ ತಮ್ಮಂದಿರು ಶ್ರೀನಿವಾಸ ಅವರಂತೆಯೇ ನೇಮಿಷ್ಠರಾಗಿದ್ದರು ಅವರು ಯಾವಾಗಲೂ ಸೌಮ್ಯದಿಂದ ಪ್ರಸನ್ನಚಿತ್ತರಾಗಿರುತ್ತಿದ್ದರು ಗೋಪಾಲ ಕೊಂಚ ಕಟುವಾದಿಗಳೆಂದು ಖಂಡಿತವಾದಿಗಳೆಂದು ನನಗಿದ್ದ ಪ್ರತೀತಿ ನಾನು ಅವರಲ್ಲಿ ಭಯಭಕ್ತಿಗಳುಳ್ಳವನಾಗಿದ್ದೆ ಚೀಮಾರಿ ಅವರು ನನ್ನನ್ನು ಕರೆದೊಡನೆಯೇ ಕೊಂಚ ದಿಗಿಲು ಬಿದ್ದು ಅವರ ಹಿಂದೆ ನಡೆದೆ ಅವರು ಹೊಸ ತರಗುಪೇಟೆಯಲ್ಲಿ ಆಗರುರಾಮರೆಡ್ಡಿ ಬಿಲ್ಡಿಂಗ್ಸ್ ಎಂದು ಕರೆಯುತ್ತಿದ್ದ ದೊಡ್ಡ ಕಟ್ಟಡದ ಪಶ್ಚಿಮದ ಕಡೆಯ ಬಾಗಿಲಿನಿಂದ ಒಳೆಹೊಕ್ಕರು ಆ ಕಾಲದಲ್ಲಿ ಮೈಸೂರು ಸ್ಟ್ಯಾಂಡರ್ಡ್ಸ್ ಅಚ್ಚಿನ ಕಾರ್ಖಾನೆ ಆ ಕಟ್ಟಡದಲ್ಲಿತ್ತು ಸ್ಟ್ಯಾಂಡರ್ಡ್ ಪತ್ರಿಕೆಯು ನಗೆಗನ್ನಡಿ ಪತ್ರಿಕೆಯು ನಿಂತು ಹೋಗಿ ಸುಮಾರು ಒಂದು ವರ್ಷವಾಗಿತ್ತು ಅಚ್ಚಿನ ಕಾರ್ಖಾನೆ ಮಾತ್ರ ಆ ಕಟ್ಟಡದಲ್ಲಿ ನಡೆಯುತ್ತಿತ್ತು ಗೋಪಾಲಯ್ಯಂಗಾರ್ಯರಲ್ಲಿ ಹೋದ ಹೊತ್ತಿನಲ್ಲಿ ಆ ಕಟ್ಟಡದ ಒಳಗಡೆ ಯಾರೂ ಇದ್ದಂತೆ ಕಾಣಿಸಲಿಲ್ಲ ಬಹುಶಃ ಅಂದು ಭಾನುವಾರವಾಗಿದ್ದ ಕಾರಣದಿಂದಲೋ ಏನೋ ಕೆಲಸಗಾರರೊಬ್ಬರು ಇರಲಿಲ್ಲ ನಾನು ಕಟ್ಟಡದ ಒಳಹೊಕ್ಕ ಮೇಲೆ ಗೋಪಾಲಯ್ಯಂಗಾರ್ಯರು ಹೊರ ಕದವನ್ನು ಮುಚ್ಚಿ ಮಹಡಿಯ ಮೇಲಕ್ಕೆ ಹತ್ತಿ ಹೋಗುತ್ತಾ ನನ್ನನ್ನು ಇಲ್ಲಿ ಬಾ ಎಂದರು ನಾನು ಹೆದರಿ ಹೆದರಿ ಅವರನ್ನು ಹಿಂಬಾಲಿಸಿ ಹೋದೆ ಅಲ್ಲಿ ನಾನು ಕಾಲಿಟ್ಟ ಕೂಡಲೇ ಗೋಪಾಲ ಇಂಗಾರ್ಯರು ನನ್ನ ಕಡೆಗೆ ತಿರುಗಿ ಹೇಳಿದರು ನೀನು ಮಾಡಿರುವುದು ಮಹಾ ಅಪರಾಧ ಓಪನ್ ಲೆಟರ್ ಟು ವಿ ಪಿ ಪಿಶಾಚಿ ರೋಜನ್ ರೋದನ ಈ ಎರಡು ಲೇಖನಗಳು ನಿನ್ನವು ತಾನೆ ನೀನು ಇಂತ ಕ್ಷುದ್ರ ಲೇಖನಕ್ಕಾಗಿ ಲೇಖನಿಯನ್ನು ಉಪಯೋಗಿಸಿರುವುದು ಅ ಕಾರ್ಯ ಅದರಲ್ಲಿ ಎರಡು ತಪ್ಪುಗಳು ಸೇರಿವೆ ಮೊದಲನೆಯದು ಅದರ ವಿಷಯ ಕ್ಷುದ್ರವಾದದ್ದೆಂಬುದು ಎರಡನೆಯದು ಅದು ಬೇನಾಮಿಯಾಗಿದೆ ಎಂಬುದು ನಿನಗೆ ಅದರ ವಿಷಯದಲ್ಲಿ ಹೆಮ್ಮೆಯೇನು ಇಲ್ಲ ತಾನೆ ನಾಚಿಕೆಗೇಡಿನ ಕೆಲಸಕ್ಕೆ ಕೈಹಾಕುವುದೇಕೆ ಆಮೇಲೆ ಅದನ್ನು ಮುಚ್ಚಿಡ ಹೊರಡುವುದೇಕೆ ನಿನ್ನ ಬರವಣಿಗೆ ಯುಕ್ತವೆಂದು ನಿನಗೆ ತೋರಿದ್ದರೆ ನೀನು ಅದಕ್ಕೆ ನಿನ್ನ ಹೆಸರನ್ನು ಸಹಿ ಹಾಕಬೇಕಾಗಿತ್ತು ಆಗ ನಾನು ನಿನಗೆ ವಿವೇಕವಿಲ್ಲದಿದ್ದರೂ ಧೈರ್ಯವಿದೆ ಎಂದು ಹೇಳುತ್ತಿದ್ದೆ ಮರೆಯದ ಪಾಠ ಹೀಗೆ ಬಾರಿಸಿ ಬಿಟ್ಟರೂ ನಾನು ಏನು ಜವಾಬು ಹೇಳಬೇಕೆಂದು ಯೋಚಿಸುತ್ತಿದ್ದಾಗ ಅವರು ಮತ್ತೆ ಉರುವಿ ಬಂದು ಹೇಳಿದರು ಇದು ನಿನ್ನ ಕೆಲಸವಲ್ಲ ಆ ಮುದುಕನ ಕೆಲಸ ನೀನು ಬರೆದಿರುವ ಕಥೆಯನ್ನು ನೀನೇನು ಬಲ್ಲೆ ಅಬ್ಬಾ ಆ ಮುದಿ ಕೃತ್ರಿಮಿ ಏನು ಅರಿಯದ ಹುಡುಗನನ್ನು ಈ ಅನುಚಿತ ಕಾರ್ಯಕ್ಕೆ ಉಪಯೋಗಿಸಿಕೊಂಡಿದ್ದಾನೆ ನಿನಗೆ ಮಾತಿನ ಶಕ್ತಿ ಇದೆ ಎಂದು ಆತ ಕಂಡುಕೊಂಡು ನಿನಗೆ ಕ್ಷುದ್ರ ಹೇಳಿದ ಇಂಥ ದೊಡ್ಡ ಮನುಷ್ಯ ಹೇಳುತ್ತಿದ್ದಾನೆಂದು ನಿನಗೆ ಮೈಯುಬ್ಬಿ ಹೋಯಿತು ನೀನು ನಿನ್ನ ಲೇಖನಿಯನ್ನು ದುರುಪಯೋಗ ಮಾಡಿದೆ ಪ್ರಮಾಣ ವಚನ ನನಗೆ ಈ ಮಾತುಗಳಿಂದ ಬಹು ನೋವಾಯಿತು ಅದನ್ನು ಗೋಪಾಲ ಹಿಂಗಾರ್ಯರವರಲ್ಲಿ ಹೇಳಿ ಕ್ಷಮೆ ಬೇಡಿದೆ ಅವರು ಹೇಳಿದರು ನೀನು ನನ್ನ ಕೈಯ ಮೇಲೆ ಕೈ ಹಾಕಿ ಪ್ರಮಾಣ ಮಾಡಿಕೊಡು ಇನ್ನು ಮೇಲೆ ಎಂದೆಂದಿಗೂ ಇಂಥ ಕಾರ್ಯ ಮಾಡುವುದಿಲ್ಲವೆಂದು ನಾನು ಅಂದಿನಿಂದ ಮುಂದಕ್ಕೆ ಬೇನಾಮಿ ಬೆರವಣಿಗೆಯೇ ಬರೆಯುವುದಿಲ್ಲವೆಂದು ಕ್ಷುದ್ರ ವಿಷಯಕ್ಕೆ ಕೈ ಹಚ್ಚುವುದಿಲ್ಲವೆಂದು ಗೋಪಾಲ ಹಿಂಗಾರ್ಯರು ಆಗ ನಗುಮಕ ಮಾಡಿಕೊಂಡು ವಿಶ್ವಾಸದ ಮಾತುಗಳನ್ನಾಡಿದರು ತಿರುಗಾ ಮುದುಕನ ಹತ್ತಿರ ಹೋಗುವುದನ್ನು ಬಿಡು ಆತ ಮನಸ್ಸಿನಲ್ಲಿ ಏನೇನೋ ಅಸೂಯೆಗಳನ್ನೋ ಕ್ರೋಧಗಳನ್ನೋ ಇಟ್ಟುಕೊಂಡಿರುತ್ತಾನೆ ಅದನ್ನೆಲ್ಲ ನಿನ್ನ ತಲೆಯಲ್ಲಿ ತುಂಬಲು ಆತನ ಆಶ್ರಯ ನಿನಗೆ ಬೇಕಿಲ್ಲ ಆತ ಕಾಸು ಕೊಡುವವನಲ್ಲ ಆತನಲ್ಲಿ ಅಷ್ಟು ಹೆಚ್ಚಾದ ದ್ರವ್ಯವೂ ಇಲ್ಲ ನಿನಗೇಕೆ ಆಶ್ರಯ ಸತ್ಯವೊಂದನ್ನೇ ಆಶ್ರಯಿಸು ನಿನ್ನ ಕಾಲ ಮೇಲೆ ನೀನು ನಿಂತುಕೋ ಭಗವಂತನ ಅನುಗ್ರಹ ನಿನ್ನಲ್ಲಿ ಸರ್ವದಾ ಇರುತ್ತದೆ ನನ್ನ ಜೀವನದಲ್ಲಿ ಈ ಮೇಲಣ ಘಟನೆ ಬಹು ಹೆಚ್ಚಿನ ಪರಿಮಣಾಮ ಉಂಟು ಮಾಡಿದೆ ಮಾಡಿತೆಂದು ನಾನೆಂದುಕೊಂಡಿದ್ದೇನೆ ಗೋಪಾಲ ನಾನು ಕೊಟ್ಟ ಭಾಷೆಯಿಂದ ತಿಳಿದುಕೊಂಡಿದ್ದೇನೆ ಇದೊಂದು ಉಪಕತೆ ಬಿಪಿ ಮಾಧವರಾಯರ ಜ್ಞಾಪಕ ನನಗೆ ಬಂದಾಗ ಈ ಉಪಕಥೆ ಅನುಗೂಡಿ ಬರುತ್ತದೆ ವಂಶಲಕ್ಷಣ ಪಿಪಿ ಮಾಧವರಾಯರ ಮನೆಯಲ್ಲಿ ನಡುಮನೆಯ ಗೋಡೆಯ ಮೇಲೆ ಒಂದು ದೊಡ್ಡ ವೀರ ಚಿತ್ರವನ್ನು ನಾನು ನೋಡಿದೆ ಆ ವೀರನು ಕೈಯಲ್ಲಿ ಕತ್ತಿ ಹಿಡಿದು ಕುದುರೆ ಸವಾರಿ ಮಾಡುತ್ತಿದ್ದು ಅದು ಯಾರ ಚಿತ್ರವೆಂದು ನಾನು ವಿಚಾರಿಸಿದಾಗ ಆ ವೀರನು ಮಾಧವರಾಯರ ಪೂರ್ವಿಕರಲ್ಲೊಬ್ಬಾತ ಖಂಡೇರಾವ್ ಎಂದು ನನಗೆ ಉತ್ತರ ಬಂದಿತು ಆ ಚಿತ್ರ ಮಾಧವರಾಯರ ಅಂತರಂಗವನ್ನು ಭಾಗಶಃ ತೋರಿಸುತ್ತದೆಂದು ನಾವು ಭಾವಿಸಬಹುದು